ಪರಮದಯ್ಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಸದ್ಬಿಷಿಕೂತ ಅಲ್ಲ ಸಂದೇಶವಾಹಕರೇ ನಿಮ್ಮ ಸರ್ವೋನ್ನತ ಪ್ರಭುವಿನ ನಾಮವನ್ನು ಜಪಿಸಿರಿ ಅವನು ಸೃಷ್ಟಿಸಿದನು ಮತ್ತು ಸಂತುಲಿತಗೊಳಿಸಿದನು ಅವನು ವಿಧಿಯನ್ನು ನಿರ್ಣಯಿಸಿದನು ಆಮೇಲೆ ಮಾರ್ಗದರ್ಶನ ಮಾಡಿದನು ಅವನು ಸಸ್ಯಗಳನ್ನು ಬೆಳೆಸಿದನು ತರುವಾಯ ಅವುಗಳನ್ನು ಕಪ್ಪು ಕಸ ಕಡ್ಡಿಗಳಾಗಿ ಮಾಡಿಬಿಟ್ಟನು ನಾವು ನಿಮಗೆ ಓದಿಸಿ ಬಿಡುವೆವು ಆ ಬಳಿಕ ನೀವು ಮರೆತು ಬಿಡಲಾರಿರಿ ಅಲ್ಲಾಹನು ಇಚ್ಛಿಸಿದ್ದರ ಹೊರತು ಅವನು ವ್ಯಕ್ತವಾಗಿರುವುದನ್ನೂ ಗುಪ್ತವಾಗಿರುವುದನ್ನೂ ಬಲ್ಲನುರ ನಾವು ನಿಮಗೆ ಸರಳ ವಿಧಾನದ ಸೌಲಭ್ಯ ನೀಡುತ್ತೇವೆ ಆದುದರಿಂದ ಉಪದೇಶದಿಂದ ಪ್ರಯೋಜನವಾಗುವುದರೆ ನೀವು ಉಪದೇಶ ನೀಡಿರಿ ಭಯಭಕ್ತಿಯುಳ್ಳವನು ಉಪದೇಶವನ್ನು ಸ್ವೀಕರಿಸಿಕೊಳ್ಳುವನು ಮತ್ತು ಅದರಿಂದ ದೂರ ಉಳಿಯುವವನು ಅತ್ಯಂತ ಭಾಗ್ಯಹೀನನು ಅವನು ಘೋರ ಅಗ್ನಿಯಲ್ಲಿ ಬೀಳುವನು ತುಲಯ ಮೂಚುಫಿಹಯ ಅನಂತರ ಅವನು ಅದರಲ್ಲಿ ಸಾಯಲಿಕ್ಕೂ ಇಲ್ಲ ಬದುಕಲಿಕ್ಕೂ ಇಲ್ಲೊರ ಪಾವಿತ್ರ್ಯವನ್ನು ಕೈಕೊಂಡವನು ಯಶಸ್ವಿಯಾಗಿ ಬಿಟ್ಟನು ತನ್ನ ಪ್ರಭುವಿನ ನಾಮವನ್ನು ಸ್ಮರಿಸಿದವನು ಮತ್ತು ನಮಾಜು ಮಾಡಿದವನು ಆದರೆ ನೀವು ಇಹಲೋಕ ಜೀವನಕ್ಕೆ ಆದ್ಯತೆ ಕೊಡುತ್ತೀರಿ ವಸ್ತುತಃ ಪರಲೋಕವು ಹೆಚ್ಚು ಉತ್ತಮವೂ ಶಾಶ್ವತವೂ ಆಗಿದೆ ಇದನ್ನೇ ಹಿಂದೆ ಬಂದಿದ್ದ ಗ್ರಂಥಗಳಲ್ಲಿ ಹೇಳಲಾಗಿತ್ತು ಇಬ್ರಾಹಿಂ ಮತ್ತು ಮೂಸಾರ್ ಗ್ರಂಥಗಳಲ್ಲಿ